ಸಂಗಾನತನ ತನತಾಣ ತಂದ ತಾಣತನ ತಾಣತನ ಸಂಗಾನ ಕಾದಾಟಗಾರರು ಕಾಡಿನಾರಾಜರು ಕಾದಾಟಗಾರರು ಕಾಡಿನ ರಾಜರು ಎರೆಗಾರ ಬೇಡರು ನಾವು ಭಲೇ ಗೆರೆಗಾರ ಬೇಡರು ನಾವು ಕೇಸರಿಯನ್ನು ಕಡೆ ಹಾಕಿ ಹೊಳೆ ಹಟ್ಟಿಸೂರ ಕೇತರಿಯನ್ನು ಕರೆ ಹಾಕಿ ಹೊರಡತ್ತಿದೆ ಚೂರ ಕೋಡಿ ಬರುವ ಗಿನ್ಕೆ ಮೊಳವಾ ನೋಟಾಗಿರಾ ಚೂರ ಕೋಡಿ ಬರುವ ಗಿನ್ಕೆ ಮೊಳವಾ ನೋಟಾಗಿರಾ ಚೂರ ಕೆಳಗಿನಿಂದ ತಿರುಗಾಡಿ ತೋಟು ಗಂಡಾಗಿ ಕೆಳಗಿನಿಂದ ತಿರುಗಾಡಿ ಸೋಸು ಗಂಡಾಗಿ ಅಲ್ಲಿ ಹುಡುಕುವೆವು ಹೊಟ್ಟೆ ಹೋಗಿ ಅಲ್ಲಿ ಹುಡುಕುವೆವೂ ಇ ಹೊಟ್ಟೆ ಹೋಗಿ ತಂದಾನ ತಾಣಾ ತಾಣಾ Friday night on a dead moon.